ಸರ್ಕಾರಿ ಪ್ರೆಸ್ಸಿನ ನಿರ್ವಾಹಾಧ್ಯಕ್ಷರು ಮೈಸೂರು ಸರ್ಕಾರಿ ಪ್ರೆಸ್ಸಿನ ಒಳಗಡೆ ನಾನು ಮೊದಲು ಕಾಲಿಟ್ಟದ್ದು ಸುಮಾರು ಸಾವಿರದ ಒಂಬೈನೂರ ಆರರಲ್ಲಿ ಆಗ ಡಿಬಿ ಬಿ ರಾಮಚಂದ್ರ ಮದಲಿ ಯಾರರು ಅಸಿಸ್ಟೆಂಟ್ ಸೂಪರಿಟೆಂಡೆಂಟ್ ಆಗಿದ್ದರು ಏಡ್ಸ್ ಎಂಬುವರು ಅಥವಾ ಶ್ಯೂಮ್ರಾಯ್ ಎಂಬುವರು ಸೂಪರಿಂಡೆಂಟ್ ಆಗಿದ್ದರು ರಾಮಚಂದ್ರ ಮದಲಿಯಾರ್ ನನ್ನ ಪೂಜ್ಯ ಬಂಧುಗಳಾದ ಬಿ ಎಸ್ ರಾಮಯ್ಯನವರಿಗೂ ತುಂಬ ಇಬ್ಬರು ಅಲಸೂರಿನವರು ನೆರೆಹೊರೆಯಲ್ಲಿದ್ದವರು ಬಾಲ್ಯದಿಂದ ಸೇಹಿತರಾದವರು ರಾಮಯ್ಯನವರು ಸಾವಿರದ ಒಂಬೈನೂರ ಸುಮಾರಿನಲ್ಲಿ ಚಾಮರಾಜಪೇಟೆಯಲ್ಲಿ ಮನೆ ಕಟ್ಟಿಕೊಂಡು ಇದ್ದವರು ಅವರಿಗೂ ರಾಮಚಂದ್ರ ಮದಲಿಯಾರ್ ಅವರಿಗೂ ಸಂಗೀತದಲ್ಲಿ ಹೆಚ್ಚಿನ ಕಯಾಲಿ ಅವರಿಗೂ ಬಿ ವಿ ಲಕ್ಷ್ಮಣರಾಯರ್ ಲಂಡನ್ ಮಿಷನ್ ಸ್ಕೂಲ್ ಹೆಡ್ ಆದ ಕೆ ರಾಮಚಂದ್ರ ರಾಯರು ಸೇರಿ ಜ್ಞಾನ ವಿನೋದ ಸಭಾ ಎಂಬ ಸಂಸ್ಥೆಯನ್ನು ನಡೆಸುತ್ತಿದ್ದರು ಕೆಎಸ್ ಚಂದ್ರಶೇಖರ್ ಅಯ್ಯರ್ ಅವರು ಸಂಸ್ಥೆಯ ಅಧ್ಯಕ್ಷರು ರಾಮಚಂದ್ರ ಮದಲಿಯಾರರು ಕಾರ್ಯದರ್ಶಿ ರಾಮಯ್ಯನವರು ಕೋಶಾಧಿಕಾರಿ ಹೀಗೆ ರಾಮಯ್ಯನವರಿಗೂ ರಾಮಚಂದ್ರ ಮದಲಿಯಾರ್ ಅವರಿಗೂ ಸ್ನೇಹ ಬೆಳೆದಿತ್ತು ಬೆಂಗಳೂರಿನಲ್ಲಿ ಸಂಗೀತಾದಿ ಕಲೆಗಳಿಗಾಗಿ ಹುಟ್ಟಿದ ಸಂಸ್ಥೆಗಳಲ್ಲಿ ಬಹುಶಃ ಗಾನ ವಿನೋದ ಸಭೆಯೇ ಮೊಟ್ಟ ಮೊದಲಿನದ್ದು ರಾಮಚಂದ್ರ ಮದಲಿಯಾರ್ ನಾನು ಬೆಂಗಳೂರಿಗೆ ಬಂದದ್ದು ಆ ಸುಮಾರಿನಲ್ಲಿ ಚಾಕರಿ ಹುಡುಕುವುದಕ್ಕೋಸ್ಕರ ರಾಮಯ್ಯನವರು ಒಂದು ಉಪಾಯವನ್ನು ಯೋಚಿಸಿದ್ದರು ನನ್ನ ಕೈಗೆ ನಾಲ್ಕೈದು ಫೋಟೋಗಳನ್ನು ಕೊಟ್ಟು ಅದರ ಜೊತೆಯಲ್ಲಿ ಒಂದು ಕಾಗದವನ್ನು ಇರಿಸಿ ಅದನ್ನು ರಾಮಚಂದ್ರ ಮೊದಲಿಯಾರರಿಗೆ ತಲುಪಿಸಿ ಬರುವಂತೆ ಹೇಳಿದರು ಮೊದಲಿಯಾರರು ಆ ಕಾಗದವನ್ನು ನೋಡಿಕೊಂಡು ಫೋಟೋಗಳನ್ನು ಒಂದೊಂದಾಗಿ ನೋಡಿ ಮುಖಗಳನ್ನು ಗುರುತು ಹಿಡಿದು ಇದು ಸುಬ್ಬಮ್ಮನಲ್ಲವೇ ಇವಳು ಸೀತಮ್ಮ ಇವನು ಸುಬ್ಬಣ್ಣಯ್ಯ ಇವಳು ಮಂಗಮ್ಮ ಹೀಗೆ ಮನೆಯ ಜನವನ್ನೆಲ್ಲ ತಿಳಿದವರಾಗಿ ಮಾಮತೆಯಿಂದ ವಿಚಾರಿಸಿದರು ಆಮೇಲೆ ರಾಮಯ್ಯನವರು ಕಾಗದ ಬರೆದಿದ್ದಾರೆ ಯಾವುದೋ ಇಲ್ಲಿ ನಿನಗೆ ತಕ್ಕ ಚಾಕರಿ ಇಲ್ಲವಲ್ಲ ಎಂದ ವಿಷ ಎಂದು ವಿಷಾದ ಸೂಚಿಸಲು ಪರಕ್ರಮಿಸಿದರು. ನಾನು ಬಿಡಿ ಸರ್ ಪರವಾಗಿಲ್ಲ ಅನ್ನ ಹಾಕುವವನು ದೇವರು ಎಂದು ಹೇಳಿ ವಾಪಸ್ಸು ಬಂದೆ ಇದನ್ನು ಕೇಳಿದಾಗ ರಾಮಯ್ಯನವರ ಮನಸ್ಸಿನಲ್ಲಿ ಎರಡು ಭಾಗಗಳು ಉತ್ಪನ್ನವಾದವು ರಾಮಚಂದ್ರ ಯಾರಿಗೆ ಸಹಾಯ ಮಾಡುವ ಶಕ್ತಿ ಇಲ್ಲದೆ ಹೋಯಿತಲ್ಲ ಎಂಬ ಕರತೆಯೊಂದು ನಾನು ಮಾತಿನಲ್ಲಿ ಅಧಿಕ ಪ್ರಸಂಗಿತನ ತೋರಿಸಿದೇನೋ ಎಂಬ ಭೀತಿಯೊಂದು ಅದು ಹಾಗಿರಲಿ ಕೆಲವು ವರ್ಷಗಳಾದ ಬಳಿಕ ರಾಮಚಂದ್ರ ಮೊದಲಿಯಾರರ ಪ್ರೀತಿ ವಿಶ್ವಾಸಗಳು ನನಗೆ ದೊರೆತವು ರಾಮಚಂದ್ರ ಮದಲಿಯಾರರಿಗೆ ಸಾರ್ವಜನಿಕ ಜೀವನದಲ್ಲಿ ಒಂದು ಸ್ಥಾನವಿತ್ತು ಆ ಕಾರಣದಿಂದಾಗಿ ನಾನು ಅವರು ಆಗಾಗ ಸೇರಿ ಮಾತನಾಡುವ ಅವಕಾಶ ಒದಗಿತು ಅವರು ಕೆಲವು ಕಾಲ ಮುನಿಸಿಪಲ್ ಕೌನ್ಸಿಲರ್ ಕೌನ್ಸಿಲ್ನಲ್ಲಿ ಸರ್ಕಾರದಿಂದ ನಿಯಮಿತರಾದ ಸದಸ್ಯರಾಗಿದ್ದರು ನಾನು ಆಗ ಮುನಿಸಿಪಲ್ ಸದಸ್ಯನಾಗಿದ್ದೆ ಆಗ ಕಂಡುಕೊಂಡೇ ಅವರ ಸೌಜನ್ಯವನ್ನು ಮತ್ತು ಜನಾನುರಾಗವನ್ನು ರಾಮಚಂದ್ರ ಮದಲಿಯ ಅವರದು ಕಾಂತಿ ಸಂಪನ್ನವಾದ ಆಕಾರ ಸ್ವಭಾವದಲ್ಲಿ ಸೌಮ್ಯ ನಗು ನಗುತ್ತಾ ಮಾತನಾಡುವರು ಮತ್ತು ಕಾರ್ಯತತ್ಪರರಾದ ತತ್ಪರವಾದ ದೃಷ್ಟಿಯುಳ್ಳವರು ಅವರು ಅನೇಕ ಸಂಸ್ಥೆ ಸಮಾಜಗಳಲ್ಲಿ ಗಣ್ಯರಾಗಿದ್ದರು ಆಗಾಗ ಸಾರ್ವಜನಿಕ ಭಾಷಣ ಮಾಡಿದ್ದು ಅವರು ಬೆಂಗಳೂರು ಮಿತಿಕ್ ಸೊಸೈಟಿಯ ಆಶ್ರಯದಲ್ಲಿ ಭಾಷಣ ಮಾಡಿದ್ದು ನನಗೆ ಜ್ಞಾಪಕವಿದೆ ಅದರ ವಿಷಯ ಮೈಸೂರು ದೇಶದ ಅಚ್ಚಿನ ಕಾರ್ಖಾನೆಗಳ ಚರಿತ್ರೆ ಆ ಉಪನ್ಯಾಸವನ್ನು ಇಂಗ್ಲಿಷ್ ಭಾಷೆಯಲ್ಲಿ ಅವರು ಆಮೇಲೆ ಅಚ್ಚು ಮಾಡಿಸಿದರು ಆ ಚಿಕ್ಕ ಪುಸ್ತಕದಲ್ಲಿ ಲೆನರ್ಡ್ ಗ್ಯಾರೆಟ್ ರಾಯಸ್ ಹ್ಯೂಮ್ ರೈಟ್ ಮೊದಲಾದ ಬ್ರಿಟಿಷ್ ಸರದಾರುಗಳ ಸಂಕ್ಷೇಪ ಚಿತ್ರಗಳು ಭಾವಚಿತ್ರಗಳು ಇದ್ದವು ಆ ಸಣ್ಣ ಪುಸ್ತಕ ಈಗ ಎಲ್ಲಿಯಾದರೂ ದೊರೆಯುವುದಾದಲ್ಲಿ ಅದನ್ನು ಗವರ್ಮೆಂಟ್ ಪ್ರೆಸ್ನವರು ಪುನಃ ಮುದ್ರಣ ಮಾಡಿಸಬೇಕೆಂದು ನಾನು ಭಿನಯಿಸುತ್ತೇನೆ ಮುದ್ರಣ ಕಾರ್ಖಾನೆಯ ಚರಿತ್ರೆ ಎಂದರೆ ದೇಶದ ವಿದ್ಯಾಪ್ರಸಾರದ ಚರಿತ್ರೆ ಸಾಹಿತ್ಯಭಿವೃದ್ಧಿಯ ಚರಿತ್ರೆ ಜನದ ಬುದ್ಧಿವಿಕಾಸದ ಚರಿತ್ರೆ ಹಾಗೆ ಅದು ದೇಶ ಚರಿತ್ರೆಯ ಒಂದು ದೊಡ್ಡ ಭಾಗ ಫ್ಯೂಮ್ರೈಟ್ ಮೇಲೆ ಏಡ್ಸ್ ಮತ್ತು ಹ್ಯೂಮ್ರೈಟ್ ಈ ಇಬ್ಬರ ಹೆಸರುಗಳನ್ನು ಹೇಳಿದ್ದೇನೆ ಅವರಲ್ಲಿ ಫ್ಯೂಮ್ರೈಟ್ ಎಂಬುವರ ವಿಷಯದಲ್ಲಿ ನನ್ನ ಜ್ಞಾಪಕ ನಿಶ್ಚಿತವಾದದ್ದಲ್ಲ ಅರೆ ಕುರುಡು ನೆಪ್ಪಿನಿಂದ ಹೇಳುತ್ತೇನೆ ಶೂಮ್ರೈಟ್ ಎಂಬ ತನಿಗೆ ಯಾವುದೋ ಮಿಲಿಟರಿ ಬಿರುದು ಇತ್ತೆಂದು ತೋರುತ್ತದೆ ಕರ್ನಲ್ಲೋ ಕ್ಯಾಪ್ಟನ್ ಅಂತದಾವುದೋ ಒಂದು ಆತ ಕೊಂಚ ಕಾಲ ಸಿಟಿ ಮ್ಯಾಜಿಸ್ಟ್ರೇಟರ್ ಆಗಿದ್ದರೆಂದು ಜ್ಞಾಪಕ ನಾನು ಯಾವುದೋ ಒಂದು ಪತ್ರಿಕೆಯ ಸಂಪಾದಕತ್ವ ಡಿಕ್ಲರೇಷನ್ ಮಾಡುವುದಕ್ಕಾಗಿ ಕೋರ್ಟ್ಗೆ ಹೋಗಿದ್ದೆ ಆತ ಒಳ್ಳೆ ಮಿಲಿಟರಿ ಮೀಸೆ ತೊಟ್ಟು ದಿಟ್ಟತನದಿಂದ ಕುಳಿತಿದ್ದ ನಾನು ಹೋಗಿದ್ದ ಕೆಲಸ ಒಂದೆರಡು ನಿಮಿಷದಲ್ಲಿ ಮುಗಿಯಿತು ನನ್ನ ವಿಷಯದಲ್ಲಿ ಆತ ವಿನಯದಿಂದಲೇ ನಡೆದನೆಂದು ಹೇಳಬೇಕು ಆದರೆ ಆತನ ಗುಮಾಸ್ತರುಗಳು ಆತನನ್ನು ಕಟ್ಟುನಿಟ್ಟಿನ ಮನುಷ್ಯ ಮನುಷ್ಯ ಜರ್ಬುದಾರಿ ಮನುಷ್ಯ ಎಂದು ಹೇಳುತ್ತಿದ್ದರು ಈತನ ತರುವಾಯ ಗವರ್ಮೆಂಟ್ ಪ್ರೇಸ್ನ ಅಧಿಕಾರಕ್ಕೆ ಬಂದಾತ ಏಡ್ಸ್ ಸಾಹೇಬರು ಏಡ್ಸ್ ಏಡ್ಸ್ ಸಾಹೇಬರು ಜನಪ್ರಿಯರಾಗಿದ್ದವರು ಅವರ ಆಕಾರವು ಮಾತುಕತೆಯ ರೀತಿಯು ಸ್ನೇಹವನ್ನು ಸಂಪಾದಿಸಬಲ್ಲದಾದವು ಅವರು ಸ್ವ ಸ್ವರ ಜನಿಕ ಭಾಷಣದಲ್ಲಿ ಪಟುವಾಗಿದ್ದರು ಲಘುವಾದ ನಯವಾದ ಹಾಸ್ಯ ಪ್ರವೃತ್ತಿ ಅವರಿಗೆ ನೈಜವಾಗಿತ್ತು ಅವರು ಒಳ್ಳೆಯ ಸಾಹಿತ್ಯ ಪರಿಚಯ ಉಳ್ಳವರೆಂದು ತೋರುತ್ತದೆ ಮದ್ರಾಸ್ ಸರ್ಕಾರದಲ್ಲಿ ವಿದ್ಯಾ ಇಲಾಖೆಯಲ್ಲಿ ಏಡ್ಸ್ ಎಂಬುವರೊಬ್ಬರು ಮೇಲ್ಜರ್ಜೆಯ ಅಧಿಕಾರಿಗಳಿದ್ದರು ಆ ಬೆಂಗಳೂರಿನ ಏಡ್ಸ್ ರು ಹೀಗೆ ಏಡ್ಸ್ ಸುಸಂಸ್ಕೃತ ವರ್ಗಕ್ಕೆ ಸೇರಿದವರು ಆ ಕಾಲದಲ್ಲಿ ಬೆಂಗಳೂರಿನಲ್ಲಿ ಪಾಠಶಾಲೆಗಳ ವಾರ್ಷಿಕೋತ್ಸವ ವಿದ್ಯಾರ್ಥಿ ಸಂಘಗಳ ವಿಶೇಷೋತ್ಸವಗಳು ಮಹಾಜನರ ಸಮಾರಂಭಗಳು ಇಂಥ ಸಂದರ್ಭಗಳಿಗೆಲ್ಲ ಏಡ್ಸ್ ರವರನ್ನು ಉಪನ್ಯಾಸ ಕೊಡಲು ಕರೆಯುವುದು ವಾಡಿಕೆಯಾಗಿತ್ತು ಅವರ ಉಪನ್ಯಾಸಗಳು ಅತಿ ದೀರ್ಘವಾಗದೆ ಅತಿ ಪಾಂಡಿತ್ಯದಿಂದ ಭಾರವಾಗದೆ ಕೇಳುವವರಿಗೆ ಸಂತೋಷಕರವಾಗುತ್ತಿದ್ದವು ಒಂದು ಹಳೆಯ ಅಂಚೆಯ ಬಿಲ್ಲೆ ಎನ್ ಓಲ್ಡ್ ಪೋಸ್ಟೇ ಎಂಬ ವಿಷಯವನ್ನು ಕುರಿತು ಉಪನ್ಯಾಸ ಮಾಡಿದ್ದು ನನಗೆ ಜ್ಞಾಪಕವಿದೆ ಆ ನೆಪದಲ್ಲಿ ಪೋಸ್ಟ್ ಆಫೀಸಿನ ಚರಿತ್ರೆ ಮುದ್ರಣ ಕಲೆಯ ಚರಿತ್ರೆ ಅನಂತರ ಅಂಚೆ ಚೀಟಿ ಮಾಡಿದ ದೇಶಾಟನೆಯ ಚರಿತ್ರೆ ಅನಂತರ ಆ ಲೊಕೋಟೆಯಲ್ಲಿದ್ದದ್ದು ಒಂದು ಪ್ರಣಯ ಪತ್ರವೆಂದು ಭಾವಿಸಿ ಲಗು ಟೀಕೆ ಇದನ್ನೆಲ್ಲ ಹೇಳಿ ನಮ್ಮನ್ನು ನಗಿಸಿದ್ದರು ಆ ಬಳಿಕ ಆ ಉಪನ್ಯಾಸವು ಪುಸ್ತಕ ರೂಪದಲ್ಲಿ ಅಚ್ಚಾಗಿತ್ತೆಂದು ನನಗೆ ಜ್ಞಾಪಕ ಅದರ ಮುಖಪತ್ರದ ಮೇಲೆ ಒಂದು ಪೋಸ್ಟ್ ಸ್ಟ್ಯಾಂಪಿನ ಚಿತ್ರವೂ ಇತ್ತು ಆ ಪುಸ್ತಕದ ಪ್ರತಿ ಯಾರಲ್ಲಾದರೂ ಇದ್ದರೆ ಅದನ್ನು ಬೆಲೆ ಕೊಟ್ಟುಕೊಳ್ಳಲು ನಾನು ಸಿದ್ಧನಾಗಿದ್ದೇನೆ ಯೇಸವರು ಅವರ ಸಹಧರ್ಮಿಣಿಯು ಉದಾರಿಗಳು ಜನರ ನಿಷ್ಠೂರಗಳನ್ನು ವಿಚಾರಿಸಿ ತಮ್ಮಿಂದಾದ ಸಹಾಯ ಮಾಡುತ್ತಿದ್ದರು ಸಹಾಯ ಮಾಡುವುದು ಸಾಧ್ಯವಿಲ್ಲದಿದ್ದಾಗ ಅವರು ತೋರಿದ ಸಹಾನುಭೂತಿಯೇ ಕೊಂಚ ಮಟ್ಟಿಗೆ ಕಷ್ಟ ನಿವಾರಕವಾಗುತ್ತಿತ್ತು ಕೆಲಸದಲ್ಲಿ ಯೇಶವರು ನಿಪುಣರು ಮುದ್ರಣ ಕಲೆಯಲ್ಲಿ ಅವರಿಗೆ ಬಾರದಿದ್ದ ಭಾಗ ಯಾವುದೂ ಇರಲಿಲ್ಲ ಮತ್ತು ಆ ಕಲೆಯ ಮಹತ್ವ ಅವರು ಗ್ರಹಿಸಿದ್ದರು ಜನ ಅವಶ್ಯವಾದ ಉಪಕರಣ ಇದು ಇದನ್ನು ಚೆನ್ನಾಗಿ ಉಪಯೋಗಿಸಿದರೆ ದೇಶೋದ್ದಾರಕ್ಕೆ ಅತಿಶಯವಾದ ಸಹಾಯವಾಗುತ್ತದೆ ಎಂದು ಅವರು ತಿಳಿದಿದ್ದರು ಮತ್ತು ಈ ವಿಷಯಕ್ಕೆ ಸರಕಾರ ಹೆಚ್ಚು ಸಹಾಯ ಕೊಡಬೇಕೆಂದು ಪದೇ ಪದೇ ಬೇಡುತ್ತಿದ್ದರು ಮುದ್ರಣ ಕಲೆಯನ್ನು ಚೆನ್ನಾಗಿ ಕಳಿತು ನಿಪುಣರಾಗಿ ಬರುವುದಕ್ಕಾಗಿ ಕೆಲವು ಮಂದಿ ಮೈಸೂರಿಗರನ್ನು ಇಂಗ್ಲಿಷ್ ಮೊದಲಾದ ವಿದೇಶಗಳಿಗೆ ಕಳಿಸಬೇಕೆಂದು ಸಲಹೆ ಮಾಡಿದ್ದವರು ಏಡ್ಸ್ ಸಾಹೇಬರು ಹಾಸ್ಯ ಪ್ರವೃತ್ತಿ ಕೌನ್ಸಿಲರ್ ಎಚ್ ವಿ ನಂಜುಂಡಯ್ಯನವರಿಗೆ ಏಡ್ಸ್ ತುಂಬಾ ಗೌರವ ಇಬ್ಬರು ಹಾಸ್ಯ ಪ್ರವೃತ್ತಿಯವರಾಗಿದ್ದು ಇದಕ್ಕೆ ಕಾರಣವಿರಬಹುದು ನಾನಂದು ನಾನಂದುಕೊಂಡಿದ್ದೇನೆ ಸಾಮಾನ್ಯವಾಗಿ ಏಡ್ಸ್ ಉಪನ್ಯಾಸ ಮಾಡುವಾಗ ನಂಜುಂಡೆಯನವರು ಅಗ್ರಾಸನದಲ್ಲಿರುತ್ತಿದ್ದರು ಒಂದು ಸಾರಿ ನಂಜುಂಡಯ್ಯನವರು ಸಭಾಪತಿಯಾಗಿದ್ದಾಗ ಏಡ್ಸ್ ಅವರು ಹೀಗೆ ಒಂದು ಪದ್ಯ ಹೇಳಿದರು ಅವರ ಚೇರ್ಮನ್ ಮಸ್ ಬಿ ಸನಿ ವರ್ಡ್ಸ್ ಮಸ್ ಬಿ ಹನಿ ಹಿ ಮಸ್ ಗಿವ್ ಅಸ್ ಕ್ಲೇಂಟಿ ಆಫ್ ಮನಿ ನಂಜುಂಡಯ್ಯನವರು ನಕ್ಕದು ನಕ್ಕದೆ ಮುದ್ರಣ ಕಲೆಯನ್ನು ಕಲಿಸಲು ಇಬ್ಬರನ್ನು ಆರಿಸಿ ಇಂಗ್ಲೆಂಡಿಗೆ ಕಳುಹಿಸಬೇಕೆಂದು ಏಡ್ಸ್ ಮಾಡಿದ ಸಲಹೆಯನ್ನು ಎತ್ತಿ ಹಿಡಿದು ನಂಜೂರು ಮಾಡಿಸಿದವರು ನಂಜುಂಡಯ್ಯನವರು ಹಾಗೆ ತಯಾರಾಗಿ ಬಂದವರು ಬಿ ಪುಟ್ಟಯ್ಯನವರು ಮತ್ತು ಪಿ ಶ್ರೀನಿವಾಸಯ್ಯಂಗಾರ್ಯರು ಕನ್ನಡ ಅಕ್ಷರಗಳ ರೂಪರಚನೆಯನ್ನು ಉತ್ತಮಿಸಬೇಕೆಂಬ ಸಲಹೆಯೂ ಏಡ್ಸ್ ಅವರ ಕಾಲದ್ದೆಂದು ನನ್ನ ಜ್ಞಾಪಕ ಅದಕ್ಕಾಗಿ ಒಂದು ಸಣ್ಣ ಸಮಿತಿಯನ್ನು ಸರ್ಕಾರದವರು ನಿಯಮಿಸಿದರು ವಿದ್ಯಾ ಇಲಾಖೆಯ ಮುಖ್ಯಸ್ಥರಾದ ಎಂ ಶ್ಯಾಮರಾಯರು ಆ ಸಮಿತಿಯಲ್ಲಿದ್ದರು ಆ ಸಮಿತಿಯು ಅಕ್ಷರಗಳ ನಮೂನೆಯನ್ನು ಬರೆಯಿಸಿ ಆ ನಮೂನೆಯನ್ನು ನಾಲ್ಕಾರು ಮಂದಿಗೆ ಕಳುಹಿಸಿ ಅಭಿಪ್ರಾಯ ತರಿಸಿಕೊಂಡರು ಅದರ ಫಲಿತಾಂಶ ಈಗ ಗವರ್ಮೆಂಟ್ ಪ್ರೆಸ್ನಲ್ಲಿ ಬಳಕೆಯಲ್ಲಿರುವ ಕನ್ನಡದ ಅಚ್ಚಿನ ಮೊಳೆ ಇದರ ಅಂದ ಚಂದಗಳ ವಿಷಯದಲ್ಲಿ ಏಕಾಭಿಪ್ರಾಯವಿಲ್ಲವೆಂಬಷ್ಟನ್ನು ಹೇಳಿ ಬೇರೆ ವಿಚಾರಕ್ಕೆ ಹೊರಡುತ್ತೇನೆ ವೆಂಕಟವರದ ಹಿಂಗಾರ್ಯರು ಏಡ್ಸ್ ಅವರ ಹೆಸರನ್ನು ಹೇಳಿದಾಗ ಅದರೊಡನೆಯೇ ಜ್ಞಾಪಕಕ್ಕೆ ಬರುವ ಹೆಸರು ಶ್ರೀ ವೆಂಕಟವರದ ಹಿಂಗಾರ್ಯರದು ವೆಂಕಟವರದ ಹಿಂಗಾರ್ಯರು ಮುಖ್ಯ ಪ್ರೂಫ್ ಎಕ್ಸಾಮಿನರ್ ಆಗಿದ್ದರು ಇವರು ಮಹನೀಯ ಪಂಕ್ತಿಗೆ ಸೇರಬೇಕಾದವರು ಅವರ ಭಾಷಾ ಜ್ಞಾನ ಪ್ರಮಾಣವತ್ತಾದದ್ದು ಅವರಿಗೆ ಇಂಗ್ಲಿಷ್ನಲ್ಲಿ ಬರವಣಿಗೆ ಮಾಡಬೇಕಾದ ಸಂದರ್ಭ ಹೆಚ್ಚಾಗಿರಲಿಲ್ಲ ಆದರೆ ಇದ್ದಷ್ಟು ಅವಕಾಶದಲ್ಲಿ ಅವರು ಇಂಗ್ಲಿಷ್ ಬರೆಯುತ್ತಿದ್ದದನ್ನು ನಾನು ನೋಡಿದ್ದೇನೆ ಅದು ಸ್ವಚ್ಛವಾದ ಇಂಗ್ಲಿಷ್ ಓಜಸ್ವಿಯಾದ ಇಂಗ್ಲಿಷ್ ಅವರು ವ್ಯಾಕರಣವನ್ನು ಭಾಷ ಮರ್ಯಾದೆಯನ್ನು ವಶಪಡಿಸಿಕೊಂಡಿದ್ದರು ವೆಂಕಟವರದಾರ್ಯರು ಮೈಸೂರು ಮಹಾರಾಜ ಕಾಲೇಜಿನ ವಿದ್ಯಾರ್ಥಿ ಬಾಬಾಸಾಹೇಬರ ಪಠ್ಯ ಶಿಷ್ಯರಲ್ಲೊಬ್ಬರು ಕನ್ನಡದಲ್ಲಿಯೂ ಅವರಿಗೆ ಪ್ರಮಾಣಭೂತವಾದ ಜ್ಞಾನವಿತ್ತು ಸೊಗಸಾದ ಕನ್ನಡ ಬರೆಯುತ್ತಿದ್ದರು ಅವರು ಹಿತವಾದಿ ಎಂಬ ಕನ್ನಡ ಮಾಸಪತ್ರಿಕೆಯನ್ನು ನಡೆಸುತ್ತಿದ್ದರು ಅದು ನನಗೆ ಅಚ್ಚುಮೆಚ್ಚಾದ ಪತ್ರಿಕೆ ವೆಂಕಟವರದ ಸಮಾಜ ಸುಧಾರಕ ಪಂಥಕ್ಕೆ ಸೇರಿದವರು ಸಮಾಜಾಭ್ಯುದಯದ ಪ್ರಶ್ನೆಗಳನ್ನು ಕುರಿತು ವಿಚಾರ ನಡೆಸಿ ಜನರಲ್ಲಿ ಹರಡಬೇಕೆಂಬ ಉದ್ದೇಶದಿಂದ ದೇಶಾಭ್ಯುದಯ ಸಂಘ ಇಂಡಿಯನ್ ಪ್ರೋಗ್ರೆಸಿವ್ ಯೂನಿಯನ್ ಎಂಬ ಸಂಸ್ಥೆಯನ್ನು ಸ್ಥಾಪನೆ ಮಾಡಿಸಿದ್ದರು ಅದರ ಕಾರ್ಯಾಂಗವಾಗಿ ನಗಡಿಯುತ್ತಿದ್ದದ್ದು ಹಿತವಾದಿ ಪತ್ರಿಕೆ ಆ ಸಂಸ್ಥೆಯ ಇನ್ನೊಂದು ಕಾರ್ಯಾಂಗ ಈಗ ಬಸವನಗುಡಿಯಲ್ಲಿ ನಾಗಸಂದ್ರ ರಸ್ತೆಯಲ್ಲಿರುವ ಅಬಲಾಶ್ರಮ ಇದು ವೆಂಕಟವರದಿಂಗಾರ್ಯರ ಸ್ವಭಾವವನ್ನು ತೋರಿಸುತ್ತದೆ ಪ್ರಾಮಾಣಿಕತೆ ವೆಂಕಟವರದಿಂಗಾರ್ಯರು ವೈಯಕ್ತಿಕ ಜೀವನದಲ್ಲಿ ಸರಳರು ಕರುಣಾಳುಗಳು ಸ್ನೇಹ ತತ್ಪರರು ಎಲ್ಲಕ್ಕಿಂತ ಮೇಲಾಗಿ ಪ್ರಾಮಾಣಿಕರು ಆಚ್ಚಿನ ಕರಡುಗಳನ್ನು ಶೋಜಿಸಿ ಪರಿಷ್ಕಾರ ಪಡಿಸುವುದರಲ್ಲಿ ವೆಂಕಟವರದ ಇಂಗಾರ್ಯರ ಪ್ರಾಮಾಣಿಕತೆ ಕ್ಷಣ ಕ್ಷಣವೂ ಎದ್ದು ಕಾಣುತ್ತಿತ್ತು ಕರಡಿನ ಶೋಧನೆ ಕಷ್ಟದ ಕೆಲಸ ರೇಜಿಗೆಯ ಕೆಲಸ ಬೇಸರ ಉಂಟು ಮಾಡುವ ಕೆಲಸ ಕಣ್ಣಿಗೆ ಊನ ತರುವ ಕೆಲಸ ಈ ಕೆಲಸವನ್ನು ನಿರ್ವಹಿಸುವುದರಲ್ಲಿ ವೆಂಕಟವರದ ಇಂಗಾರ್ಯರು ಅಡಿಗಡಿಗೂ ತಮ್ಮ ಅಂತಸ್ಸಾಕ್ಷಿಯನ್ನು ಕಾನ್ಸಿಯಸ್ ಪ್ರಯೋಗಕ್ಕೆ ತಂದು ನಿಘಂಟು ಮೊದಲಾದ ಉಪಕರಣಗಳನ್ನು ಬಳಸಿಕೊಳ್ಳುವುದರಲ್ಲಿ ಕೊಂಚವೂ ಮಾರದವರಾಗಿದ್ದರು. ನಾನು ಅವರನ್ನು ಈ ಕಷ್ಟದ ಕೆಲಸದ ಅಭ್ಯಾಸಗಳಲ್ಲಿ ಆದ್ಯರು ಆದರ್ಶ ಸ್ವರೂಪರು ಎಂದು ಸರ್ವದಾ ನೆನೆಯುತ್ತೇನೆ ನಿವೃತ್ತಿ ಏಡ್ ಸಾಹೇಬರಿಗೆ ವೆಂಕಟವರದ ಇಂಗಾರ್ಯರಲ್ಲಿ ಅತಿಶಯವಾದ ಗೌರವ ಮತ್ತು ಅಭಿಮಾನ ವೆಂಕಟವರದ ಇಂಗಾರ್ಯರು ತಮ್ಮ ಸಂಬಳದ ಉದ್ಯೋಗದ ಜೊತೆಗೆ ದೇಶದ ಸಂಪತ್ ಸಮೃದ್ಧಿ ಪ್ರಯತ್ನ ಮೊದಲಾದ ಇತರ ಹವ್ಯಾಸಗಳನ್ನಿಟ್ಟುಕೊಂಡಿದ್ದರು ಈ ಹವ್ಯಾಸಗಳು ಬೆಳೆದು ದೊಡ್ಡವಾದ ಮೇಲೆ ವೆಂಕಟವರದ ಇಂಗಾರ್ಯರು ತಾವು ಸರಕಾರಿ ಕೆಲಸದಿಂದ ನಿವೃತ್ತರಾಗಲು ಅಪ್ಪಣೆ ಬೀಳಿದ್ದರು ಆಗ ಏಸ್ರವರು ಬಹುವಾಗಿ ಪೇಚಾಡಿ ಅಯ್ಯ ಇನ್ನು ಆರು ತಿಂಗಳೋ ಒಂದು ವರ್ಷವೋ ಇದ್ದರೆ ಪೂರ್ತಿ ಪೆನ್ಷನಿ ಬಂದಿತ್ತು ನಿಮಗೆ ಅಷ್ಟು ತುರ್ತಾಗಿ ಪುರಸತ್ವ ಬೇಕಾದರೆ ಆರು ತಿಂಗಳ ರಜಾ ಕೊಟ್ಟೇನು ನೀವು ಬಡವರು ದುಡುಕಬೇಡಿ ಎಂದು ಅಂಗಲಾಚಿದರು ವೆಂಕಟವರದ ಪ್ರಾಮಾಣಿಕರಲ್ಲವೇ ಸರಕಾರದ ಉಪ್ಪು ತಿಂದರೆ ಅದಕ್ಕೆ ಒಮ್ಮನಸಿನಿಂದ ದುಡಿಯಬೇಡವೇ ಈಗ ನನ್ನ ಗಮನ ಎರಡು ಕಡೆ ಚೆದರಿದೆ ಇದು ನನ್ನ ಮನಸ್ಸಾಕ್ಷಿಗೆ ಒಪ್ಪಲಾರದು ಎಂದು ಹೇಳಿ ಕೆಲಸವನ್ನು ಬಿಟ್ಟೇ ಬಿಟ್ಟರು ವೆಂಕಟವರದ ಹಿಂಗಾರ್ಯರು ಮೈಸೂರಿನಲ್ಲಿ ವಿದ್ಯಾರ್ಥಿಗಳಾಗಿದ್ದಾಗ ಒಂದು ಸಂಗತಿ ನಡೆಯಿತು ಅದು ಅವರ ಸ್ವಭಾವವನ್ನು ತೋರಿಸುತ್ತದೆ ಅವರು ಎಫ್ಎ ಪರೀಕ್ಷೆಗೆ ಕುಳಿತಿದ್ದರು ಪ್ರಶ್ನೆ ಪತ್ರಿಕೆಗಳನ್ನು ಹಚ್ಚಿದ್ದಾಗಿತ್ತು ಒಂದರದ ಗಂಟೆ ಬಿಟ್ಟು ಅಧ್ಯಕ್ಷ ಬಾಬಾ ಸಾಹೇಬರು ಪರೀಕ್ಷಾ ಭವನದಲ್ಲಿ ಕಾದು ನೋಡುತ್ತಾ ಕುಳಿತಿದ್ದ ಕಡೆಗೆ ಬಂದರು ವೆಂಕಟವರದ ಇಂಗಾರ್ಯರು ಉತ್ತರ ಬರೆಯುವುದನ್ನು ನಿಲ್ಲಿಸಿ ಇನ್ನೇನೋ ಬರೆಯುತ್ತಿದ್ದರು ಬಾಬಾರವರು ಅದನ್ನು ಅನುಮಾನಿಸಿ ಕೇಳಿದರು ನೀನು ಬರೆಯುತ್ತಿರುವುದು ಏನು ಕಾಂಗ್ರೆಸ್ ಸೆಕ್ರೆಟರಿಗೆ ಒಂದು ಕಾಗದ ಕಾಂಗ್ರೆಸ್ಸಿಗೆ ಸಹಾಯವಾಗಬೇಕೆಂದು ಅಪೀಲು ಮಾಡಿದ್ದಾರೆ ನಾನು ನನ್ನ ಸ್ನೇಹಿತರು ಅದಕ್ಕಾಗಿ ಓಡಾಡಿ ಹದಿನೈದು ಇಪ್ಪತ್ತು ರೂಪಾಯಿ ಜೊತೆ ಮಾಡಿದ್ದೇವೆ ಇದನ್ನು ಕಾಂಗ್ರೆಸ್ ಸೆಕ್ರೆಟರಿಗೆ ಮನಿ ಆರ್ಡರ್ ಕಳಿಸಿದ್ದಾಗಿದೆ ಅದರ ತಪಶೀಲುಗಳನ್ನು ಈ ಕಾಗದದಲ್ಲಿ ಬರೆದು ರವಾನೆ ಮಾಡುತ್ತೇನೆ ಕೊಂಚ ಕೊಂಚನಕ್ಕೂ ನಿನ್ನ ಪರೀಕ್ಷೆ ಪ್ರಶ್ನೆ ಪತ್ರಿಕೆಗೆ ಉತ್ತರ ಬರೆದಿಟ್ಟಿದ್ದೇನೆ ಬಾಬಾರವರು ಆ ಪತ್ರಿಕೆಯನ್ನು ತೆಗೆದು ನೋಡಿ ಸಂತೋಷಪಟ್ಟು ಅದನ್ನಲ್ಲಿಯೇ ಬಿಟ್ಟರು ವೆಂಕಟವರದ ಹಿಂಗಾರ್ಯರು ಪಾಸಾದರು ಅದು ತೋರಿಸುತ್ತದೆ ಅವರು ಊರಿನಲ್ಲಿ ಹಿಂದೆ ಬೀಳಲಿಲ್ಲವೆಂದು ಅದು ಭಾಷಾ ವಿಷಯಕ ಪತ್ರಿಕೆ ಹೀಗೆ ಶ್ರಮಪಟ್ಟು ವಿದ್ಯೆ ಸಂಪಾದಿಸಿದ್ದರ ಜೊತೆಗೆ ದೇಶ ಸವಾ ಬೆಳೆದುಕೊಂಡಿತ್ತು ಏಡ್ಸ್ ಅವರು ಸರಕಾರಿ ಪ್ರೆಸ್ಸಿನ ಾಗ ರಾಮಚಂದ್ರ ಮೊದಲಿಯಾರು ಅಸಿಸ್ಟೆಂಟ್ ಆಗಿದ್ದರು ಬಳಿಕ ಮೊದಲಿಯಾರ್ ಅವರೇ ಸೂಪರಿಂಟೆಂಡೆಂಟರಾದರು ಮದಲಿಯಾರ್ ಅವರು ವಿಚಕ್ಷಣ ಪರರು ಜನದ ಜೊತೆಯಲ್ಲಿ ವ್ಯವಹಾರ ಕುಶಲರಾಗಿ ನಡೆಯುತ್ತಿದ್ದರು ಅವರಿಗೆ ಕೌನ್ಸಲರುಗಳ ಸರಕಾರದ ಬಾರಿ ಬಾರಿ ಅಧಿಕಾರಿಗಳ ಬಳಕೆ ಚೆನ್ನಾಗಿತ್ತು ಮತ್ತು ಸಾರ್ವಜನಿಕರಲ್ಲಿಯೂ ಕೊಂಚ ಸಂಬಂಧವಿತ್ತು ಅವರು ಸ್ವತಃ ಒಳ್ಳೆಯವರು ಆದದರಿಂದ ಅವರ ಆಡಳಿತ ಸುಗಮವಾಗಿ ನಡೆಯಿತು ಅವರು ಅಧಿಕಾರದಲ್ಲಿದ್ದ ಕಾಲದಲ್ಲಿಯೇ ಪುಟ್ಟಯ್ಯನವರು ಅವರಿಗೆ ಸಹಾಯಕರಾಗಿ ನಿಯಮಿತರಾದರು ಶ್ರೀನಿವಾಸಯ್ಯಂಗಾರರು ಮತ್ತೊಬ್ಬ ಸಹಾಯಕರಾಗಿದ್ದರು ಅಯ್ಯಂಗಾರಿಯರನ್ನು ಕೊಂಚ ಕಾಲದ ಮೇಲೆ ಮೈಸೂರಿನ ಬ್ರಾಂಚ್ ಪ್ಲೇಸಿಗೆ ವರ್ಜಿಕ ರಾಮಚಂದ್ರ ಮದಲಿಯಾರರ ಆಡಳಿತ ತೃಪ್ತಿಕರವಾಗಿತ್ತು ಪುಟ್ಟಯ್ಯನವರು ಬಿ ಪುಟ್ಟಯ್ಯನವರು ಸ್ನೇಹಿತರಾಗಿದ್ದವರು ಇವರು ಬಿ ಪಾಸ್ ಮಾಡಿದ ತರುವಾಯ ಕೆಲವು ದಿನಗಳ ಮೇಲೆ ಒಕ್ಕಲಿಗರ ಸಂಘ ಸ್ಥಾಪನೆಯಾಗಿ ಆ ಸಂಘದಿಂದ ಒಕ್ಕಲಿಗರ ಪತ್ರಿಕೆ ಎಂಬ ಕನ್ನಡವಾರ ಪತ್ರಿಕೆ ಪ್ರಾರಂಭವಾಯಿತು ಈ ಪತ್ರಿಕೆಯ ವಾಸ್ತವ ಸಂಪಾದಕರು ಪುಟ್ಟಯ್ಯನವರು ಈ ಪತ್ರಿಕೆ ಮೊದಮೊದಲು ಅಚ್ಚಾಗುತ್ತಿದ್ದುದು ಮೈಸೂರು ಸ್ಟ್ಯಾಂಡರ್ಡ್ ಪ್ರೆಸ್ನಲ್ಲಿ ಸ್ಟ್ಯಾಂಡರ್ಡ್ ಪತ್ರಿಕೆಗೆ ಜೊತೆಯಾಗಿದ್ದ ನಡೆಗ ನಡಿ ಎಂಬ ಕನ್ನಡ ವಾರ ಪತ್ರಿಕೆ ಮುದ್ರಣವಾಗುತ್ತಿದ್ದು ಅದೇ ಸ್ಟ್ಯಾಂಡರ್ಡ್ ಪ್ರೆಸ್ನಲ್ಲಿ ಸಾವಿರದ ಒಂಬೈನೂರ ಆರು ಏಳರಲ್ಲಿ ಎಂದು ನನ್ನ ಜ್ಞಾಪಕ ಆಗ ಸ್ಟ್ಯಾಂಡರ್ಡ್ ಪ್ರೆಸ್ ಇದ್ದದ್ದು ಬೆಂಗಳೂರು ಕೋಟೆಯಲ್ಲಿ ಟಿಪ್ಪು ಸುಲ್ತಾನರ ಅರಮನೆಯ ಪಶ್ಚಿಮದ ಕಡೆ ಕಡೆಗೆ ಆಂಜನೇಯ ಸ್ವಾಮಿ ದೇವಾಲಯದ ಪೂರ್ವಕ್ಕೆ ಸಮೀಪದಲ್ಲಿದ್ದ ಸೀತಾರಾಮ ಮಂದಿರ ಎಂಬ ಕಟ್ಟಡದಲ್ಲಿ ನಾನು ಪತ್ರಿಕಾವೃತ್ತಿಗೆ ಆಗತಾನೆ ಪ್ರವೇಶ ಮಾಡಿದ್ದೆ ಸ್ಟ್ಯಾಂಡರ್ಡ್ ಪತ್ರಿಕೆಗೂ ನಡೆಗನ್ನಡಿ ಪತ್ರಿಕೆಗೂ ಲೇಖನಗಳನ್ನು ಕೊಡುವುದಕ್ಕಾಗಿ ಅಲ್ಲಿಗೆ ಪದೇ ಪದೇ ಹೋಗುತ್ತಿದ್ದೆ ಸ್ಟ್ಯಾಂಡರ್ಡ್ ಪತ್ರಿಕೆಯ ಸಂಪಾದಕರಾದ ಪೂಜ್ಯ ಎಂ ಶ್ರೀನಿವಾಸ ಹಿಂಗಾರ್ಯರ ತಮ್ಮಂದಿರು ರಂಗಸ್ವಾಮಿ ಎಂಬುವರು ನನಗೆ ತುಂಬಾ ಸ್ನೇಹಿತರು ಬಹುಶಃ ನಾವಿಬ್ಬರೂ ಸಮಾನ ವಯಸ್ಕರು ಈ ಕಾರಣದಿಂದಲೂ ನಾನು ಸ್ಟ್ಯಾಂಡರ್ಡ್ ಫಸ್ಗೆ ಹೆಚ್ಚಾಗಿ ಹೋಗುತ್ತಿದ್ದೆ ಒಕ್ಕಲಿಗರ ಪತ್ರಿಕೆಯ ಕೆಲಸಕ್ಕಾಗಿ ಪುಟ್ಟಯ್ಯನವರು ಅಲ್ಲಿಗೆ ಬರುತ್ತಿದ್ದರು ಹಾಗೆ ಪ್ರಾರಂಭವಾಯಿತು ಅವರ ನನ್ನ ಪರಿಚಯ ಹಾಗೆ ಪ್ರಾರಂಭವಾದದ್ದು ಸ್ನೇಹವಾಗಿ ಪಕ್ವವಾಯಿತು ಪುಟ್ಟಯ್ಯನವರು ಸ್ವಲ್ಪ ಮುಂಗೋಪಿಗಳು ಮೊದಮೊದಲು ಮಾತು ಸ್ವಲ್ಪ ಕಟು ಆಮೇಲೆ ಎಲ್ಲ ಸೌಮ್ಯವಾಗಿರುತ್ತಿತ್ತು ಲೆಕ್ಕಾಚಾರ ಪುಟ್ಟಯ್ಯನವರು ನಾನು ಒಂದು ಮಿತ್ರಗೋಷ್ಠಿಗೆ ಸೇರಿದ್ದವರು ಆ ಗೋಷ್ಠಿಗೆ ಸೇರಿದ್ದ ಇತರ ಸ್ನೇಹಿತರು ಹತ್ತು ಹನ್ನೆರಡು ಮಂದಿ ಇದ್ದರು ನಮ್ಮ ಗೋಷ್ಠಿಗೆ ಅನಾಮನೇ ದೇಯ ನಾನ್ ಎಂಟಿಟಿಸ್ ಎಂದು ಹೆಸರಿಟ್ಟುಕೊಂಡಿದ್ದೆವು ಈ ಗೋಷ್ಠಿಗೆ ಬಿ ಶ್ರೀನಿವಾಸ ಹೆಂಗಾರ್ಯರು ಸೇರಿದ್ದರು ಪುಟ್ಟೇನವರನ್ನು ಗೋಷ್ಠಿಯ ಕೋಶಾಧಿಕಾರಿಯಾಗಿ ನಿಯಮಿಸಿದ್ದೆವು ಈ ಕೆಲಸವನ್ನು ನಿರ್ವಹಿಸುವುದರಲ್ಲಿ ಪುಟ್ಟೇನವರು ತೋರಿಸಿದ ನಿಷ್ಕರ್ಷೆಯನ್ನು ಲೆಕ್ಕಾಚಾರದಲ್ಲಿ ನಿರ್ದಾಕ್ಷಿಣ್ಯವಾಗಿ ಕರಾರುವಕ್ಕಾಗಿದ್ದದ್ದನ್ನು ನಾವೆಲ್ಲ ತುಂಬಾ ಮೆಚ್ಚಿಕೊಂಡಿದ್ದೆವು ಪುಟ್ಟಯ್ಯನವರು ನಾನು ಮೈಸೂರು ವಿಶ್ವವಿದ್ಯಾನಿಲಯದ ಇಂಗ್ಲಿಷ್ ಕನ್ನಡ ನಿಗಂಟಿನ ಕೆಲಸದಲ್ಲಿ ಜ್ಯೋತಿಯಾಗಿದ್ದವು ಆಗ ನಾವೆಲ್ಲ ಕಂಡುಕೊಂಡೆವು ಪುಟ್ಟಯ್ಯನವರು ಎಂತ ಕಾರ್ಯಶ್ರದ್ದೆಯುಳ್ಳವರು ಎಂತ ನಿಷ್ಠರು ಎಂಬುದನ್ನು ಸಾಹಿತ್ಯೋತ್ಸಾಹ ನಿಘಂಟುವಿನ ಕಾರ್ಯ ಸದಸ್ಯ ಎಲ್ಲರಿಗೂ ನಕಲಿ ಕೈಬರಹದ ಪ್ರತಿಗಳು ಮುಂಗಡವಾಗಿ ಬರುತ್ತಿದ್ದವು ಸದಸ್ಯರು ಆ ನಕಲು ಪ್ರತಿಗಳನ್ನು ಶೋಧಿಸಿ ಗುರುತು ಬರಬೇಕಾಗಿತ್ತು ಪುಟ್ಟಯ್ಯನವರು ಈ ಕೆಲಸದಲ್ಲಿ ಒಂದು ಸಲವು ಪಾಲು ಮಾರಿದವರಲ್ಲ ನಕಲನ್ನೆಲ್ಲಾ ಎಚ್ಚರಿಕೆಯಿಂದ ಓದಿ ತಮ್ಮ ಸಲಹೆಗಳನ್ನು ಗುರುತು ಮಾಡಿಕೊಂಡು ತರ್ತಿದ್ದರು. ಆಮೇಲೆ ನಡೆಯುತ್ತಿದ್ದ ಚರ್ಚೆಗಳಲ್ಲಿ ಸಾವಧಾನವಾಗಿ ವಾಗಿಯೂ ತಾಳ್ಮೆಯಿಂದಲೂ ಇತರರು ಹೇಳಿದ ಅಭಿಪ್ರಾಯಗಳನ್ನು ಗ್ರಹಿಸಿ ಗುಣಾವ ಗುಣ ವಿವೇಚನೆ ಮಾಡುತ್ತಿದ್ದರು ಹೀಗೆ ಅವರು ಕೊಡುತ್ತಿದ್ದ ಸಹಕಾರವನ್ನು ನಿಘಂಟು ಸಮಿತಿಯ ಅಧ್ಯಕ್ಷರಾದ ಬೆಳ್ಳಾವೆ ವೆಂಕಟನಾರಾಯಣಪ್ಪನವರು ಸಂತೋಷದಿಂದ ಕೊಂಡಾಡುತ್ತಿದ್ದರು ಪುಟ್ಟಯ್ಯನವರಿಗೂ ನನಗೂ ಇದ್ದ ಇನ್ನೊಂದು ಸಾರ್ವಜನಿಕ ಸಂಬಂಧ ಕರ್ನಾಟಕ ಸಾಹಿತ್ಯ ಪರಿಷತ್ತಿನದು ಅವರು ಆ ಸಂಸ್ಥೆಯ ಕಾರ್ಯಸಮಿತಿಯಲ್ಲಿದ್ದಾಗ ನಾನು ಉಪಾಧ್ಯಕ್ಷನಾಗಿದ್ದೆ ಆ ಕಾರ್ಯಸಮಿತಿಯ ಎಲ್ಲ ಯೋಜನೆಗಳಲ್ಲಿಯೂ ಪುಟ್ಟಯ್ಯನವರು ಪ್ರಮುಖರಾಗಿರು ಯಾವುದರಲ್ಲಿಯೂ ಅವರು ದುಡುಕುವವರಲ್ಲ ಯೋಚನೆ ಮಾಡದೆ ಮಾತನಾಡುವವರಲ್ಲ ಮಾತಿನಲ್ಲಿ ಉದ್ವೇಗವಾಗಲಿ ಆವೇಶವಾಗಲಿ ಇರುತ್ತಿರಲಿಲ್ಲ ಯಾವುದು ಕಾರ್ಯ ಸಾಧ್ಯವೋ ಅದನ್ನು ಸಲಹೆ ಮಾಡುತ್ತಿದ್ದರು ಮತ್ತು ಅಂತ ಸಲಹೆಯನ್ನು ಇತರರು ಕೊಟ್ಟಾಗ ತರಾರಿಲ್ಲದೆ ಒಪ್ಪಿಕೊಳ್ಳುತ್ತಿದ್ದರು ಪುಟ್ಟೇನವರಿಗೆ ಕನ್ನಡ ಭಾಷೆ ಸಾಹಿತ್ಯಗಳ ವಿಷಯದಲ್ಲಿ ನೈಜವಾದ ಉತ್ಸಾಹವಿತ್ತು ಅವರು ಇಂಗ್ಲೆಂಡಿನಿಂದ ವಾಪಸ್ ಬಂದ ಬಳಿಕ ತಾವು ಆ ದೇಶದಲ್ಲಿ ಕಂಡ ವಿಶೇಷ ಸಂಗತಿಗಳನ್ನು ಅವರು ಕಲಿತ ವಿಶೇಷ ಸಂಗತಿಗಳನ್ನು ತಿಳಿಗನ್ನಡದಲ್ಲಿ ಬರೆದು ಸ್ವಜನಕ್ಕೆ ಅರ್ಪಿಸಿದರು ಅಭಿವೃದ್ಧಿ ಸಂದೇಶ ಮೆಸೇಜ್ ಆಫ್ ಅಪ್ಲಿಫ್ಟ್ ಎಂದು ಆ ಗ್ರಂಥದ ಹೆಸರು ಸಮಾರಂಭಗಳು ಪುಟ್ಟೆಯನ್ನವರು ಇನ್ನು ಯಾವ ಯಾವುದೋ ಸಮಾರಂಭಗಳಿಗೆ ಸೇರಿಕೊಂಡಿದ್ದರು ಅವುಗಳಲ್ಲಿ ಫೆಲೋಶಿಪ್ ಆಫ್ ಫೇತ್ಸ್ ಎಂಬುದೊಂದು ಹಾಗೆಂದರೆ ನಾನಾ ಮತಗಳ ಅನ್ಯೋನ್ಯ ಮೈತ್ರಿ ಸಂಘ ಅವರ ಇನ್ನೊಂದು ಸಮಾರಂಭ ರೇಡಿಯಂಟ್ ಹೆಲ್ತ್ ಕ್ಲಬ್ ಎಂದರೆ ಪ್ರಕಾಶಮಾನ ಆರೋಗ್ಯ ಸಂಘ ಈ ಸಂಘದವರು ಸೊಪ್ಪು ಸದೆ ಹಸಿ ಕೋಸಂಬರಿ ಹಣ್ಣುಗಳು ಇದನ್ನು ತಿನ್ನುವರು ಕರೆದದ್ದು ಬೆಂದದ್ದು ಇಲ್ಲ ಈ ಎರಡು ಸಮಾರಂಭಗಳಲ್ಲೂ ತಿಳಿಯಿರುತ್ತಿದ್ದರಿಂದಲೂ ಹಾಸ್ಯವಿನೋದಕ್ಕೆ ಅವಕಾಶವಿದ್ದದ್ದರಿಂದಲೂ ಆಗ ದಿವಾನರಾಗಿದ್ದವರು ಸರ್ ಎ ಆರ್ ಬ್ಯಾನರ್ಜಿಯವರು ಆ ಕೆಲಸದ ಅನುಭವವನ್ನು ಕೊಂಚ ಕಾಲ ಪಡೆದ ಬಳಿಕ ಪುಟ್ಟಯ್ಯನವರು ಪ್ರೆಸ್ಸಿನ ಕೆಲಸವೇ ತಮ್ಮ ಮನಸ್ಸಿಗೆ ಒಪ್ಪತಕ್ಕದೆಂದು ತಮ್ಮ ಕಸಬಿಗೆ ಹಿಂದಿರುಗಿದರು ಅವರ ಆಡಳಿತದಲ್ಲಿ ಪ್ರೆಸ್ಸಿನ ಅನೇಕ ಇಲಾಖೆಗಳು ಬೆಳೆದು ವಿಸ್ತಾರ ಕಟ್ಟಡದ ಹಿಂದುಗಡೆಯ ಕೋಣೆಗಳು ವರಾಂಡ ಮೊದಲಾದವೆಲ್ಲ ರಿಪೇರಿಯಾಗಿ ಜಾಗ ವಿಸ್ತಾರ ಪಟ್ಟದ್ದು ಪುಟ್ಟಯ್ಯನವರ ಕಾಲದಲ್ಲೆಂದು ಪುಟ್ಟಯ್ಯನವರು ಅವರ ಸಹಾಯಕರಾಗಿದ್ದ ಶ್ರೀನಿವಾಸ ಅಂಗಾರ್ಯರು ಪರಸ್ಪರ ವಿಶ್ವಾಸಿಗರಾದ ಸ್ನೇಹಿತರು ಆದ್ದರಿಂದ ಅಧಿಕಾರ ನಿರ್ವಹದಲ್ಲಿ ಎಲ್ಲ ಸಮರಸವಾಗಿ ಇರುತ್ತಿತ್ತು ಪುಟ್ಟಯ್ಯನವರು ಸ್ವಾಭಾವಿಕವಾಗಿ ಸಾಧುಗಳು ಸಾತ್ವಿಕರು ಪ್ರಾಮಾಣಿಕರು ಮತ್ತು ನ್ಯಾಯಶ್ರದ್ಧೆಯುಳ್ಳವರು ಎಲ್ಲಕ್ಕಿಂತ ಹೆಚ್ಚಾಗಿ ದಯಾವಂತರು ಕಷ್ಟನಿಷ್ಠರ ಪಡುವವರಲ್ಲಿ ಆದ್ದರಿಂದ ಅವರ ಆಡಳಿತ ಯಶಸ್ವಿಯಾಯಿತು ಶ್ರೀನಿವಾಸರು ಬಳಿಕ ಅಧಿಕಾರಕ್ಕೆ ಬಂದವರು ಬಿ ಶ್ರೀನಿವಾಸ ಅಯ್ಯಂಗಾರ್ಯರು ಇವರಿಗೂ ನನಗೂ ಹಿಂದೆಯೇ ಪರಿಚಯವಾಗಿತ್ತು ಮೈಸೂರಿನಲ್ಲಿ ನಾನು ಓದಿಗೆ ಮಣ್ಣು ಹಾಕುತ್ತಿದ್ದಾಗ ಅವರು ಸೀನಿಯರ್ ಬಿಎ ತರಗತಿಯಲ್ಲಿದ್ದರು ನಾನು ಹೈಸ್ಕೂಲಿನಲ್ಲಿ ಫೋರ್ತ್ ಫಾರ್ಮ್ ಎಂಬ ಪ್ರಾರಂಭದ ತರಗತಿಯಲ್ಲಿದ್ದೆ ಇಬ್ಬರು ಹಾಸ್ಟೆಲಿನಲ್ಲಿದ್ದದ್ದು ಪರಸ್ಪರ ಮುಖ ಪರಿಚಯಕ್ಕೆ ಕಾರಣವಾಯಿತು ಶ್ರೀನಿವಾಸ ಹೆಂಗಾರ್ಯರಿಗೆ ಸಾತ್ವಿಕರೆಂದು ವ್ಯಾಸಂಗ ನಿಷ್ಠರೆಂದು ಆಗಲೇ ಹೆಸರಾಗಿತ್ತು ಅವರು ಯಾವ ಕುಹಕ ಕುಚ್ಯೋದ್ಯಗಳಿಗೂ ಸೇರಿದವರಲ್ಲ ಯಾವ ಕಿತ್ತಾಟದಲ್ಲಿಯೂ ಭಾಗವಹಿಸಿದವರಲ್ಲ ಧ್ವನಿಯತ್ತಿ ಮಾತಾಡಿದವರು ಕೂಡ ಅಲ್ಲ ತಮ್ಮ ಓದು ತಮ್ಮ ಕರ್ತವ್ಯ ಇಷ್ಟೆಯವರ ಪ್ರಪಂಚ ಪ್ರಪಂಚ ಅವರಿಗೆ ಇದ್ದ ಸ್ನೇಹಿತರ ಮೂರು ನಾಲ್ಕು ಸ್ನೇಹಿತರು ಮೂರು ನಾಲ್ಕು ಮಂದಿ ಮಾತ್ರ ಅವರೊಡನೆಯೂ ಹೆಚ್ಚು ಸಂಪರ್ಕವಿಲ್ಲ ಆ ದಿನಗಳಿಂದ ಕಡೆಯವರೆಗೂ ಸದ್ದು ಗದ್ದೆಗಳಿಲ್ಲದೆ ವ್ರತ ನಿಷ್ಠೆಯಿಂದ ಜೀವನ ಸಾಗಿಸಿದವರು ಅವರು ಅವರ ಸ್ನೇಹಿತರು ಅವರನ್ನು ಸುಂದರ ಕಾಂಡದ ಎಂದು ಕರೆಯುವುದು ವಾಡಿಕೆ ಅವರು ಶ್ರೀಮದ್ ರಾಮಾಯಣ ಪಾರಾಯಣರು ಪ್ರತಿದಿನವೂ ಒಂದಿಷ್ಟು ಪಾರಾಯಣ ಮಾಡುತ್ತಿದ್ದರು ಆಗಾಗ ರಾಮೋತ್ಸವ ನಡೆಸುತ್ತಿದ್ದರು ಅದರಲ್ಲಿ ಯಾವ ಆಡಂಬರವೂ ಇಲ್ಲ ಆದರೆ ಅವರು ಏನು ಮಾಡಿದರೂ ಅದರಲ್ಲಿ ತುಂಬ ಮನಸ್ಸಿಡುತ್ತಿದ್ದರು ಅವರಿಗೆ ಮುದ್ರಣ ಕಲೆಯ ಸೌಂದರ್ಯದಲ್ಲಿ ದೃಷ್ಟಿ ಹೆಚ್ಚು ಇಂಗ್ಲೆಂಡಿನಿಂದ ಬರುವಾಗ ಅವರು ಡಿಕೆ ಡಿಕೆನ್ಸ್ ತ್ಯಾಕರೆ ಮೊದಲಾದ ಪ್ರಸಿದ್ಧ ಲೇಖಕರ ಗ್ರಂಥಗಳ ಮುದ್ರಣದ ಅಕ್ಷರ ಸೌಂದರ್ಯ ಅದಕ್ಕಿದ್ದ ಪುಟದ ಅಂಚುಗಳ ಸೊಗಸು ಅಕ್ಷರಗಳ ಸಾಲುಸಾಲಿಗೂ ನಡುವೆ ಬಿಟ್ಟಿದ್ದ ಬಿಡುವಿನ ಸೊಗಸು ಬೈಂಡಿನ ಅಂದ ಇದಕ್ಕೆಲ್ಲ ಅವರು ಮನಸೋತಿದ್ದರು ಮತ್ತು ಗ್ರಂಥ ವ್ಯಾಸಂಗದಲ್ಲಿ ನೈಜವಾದ ಆಸಕ್ತಿಯುಳ್ಳವರು ಅವರು ದಿನದಿನವೂ ರಾಮಾಯಣ ಭಾರತಗಳ ಜೊತೆಗೆ ಯಾವುದಾದರೊಂದು ಇಂಗ್ಲಿಷ್ ಸದ್ಗ್ರಂಥದ ಹತ್ತಿಪ್ಪತ್ತು ಪುಟಗಳನ್ನಾದರೂ ಓದುವರು ಈ ಸಂಗತಿಗಳು ಅವರಿಗೆ ಮುದ್ರಣ ಕಲೆಯ ವಿಷಯದಲ್ಲಿದ್ದ ಉತ್ಸಾಹವನ್ನು ಸೂಚಿಸುತ್ತವೆ ಕರ್ಮ ಅವರು ಎಲ್ಲ ಕಾರ್ಯಗಳಲ್ಲಿಯೂ ಕರ್ಮ ನಿಷ್ಕರ್ಷೆಗಳನ್ನಿಟ್ಟುಕೊಂಡಿದ್ದವರು ಅವರ ಆಡಳಿತದಲ್ಲಿ ಈ ಗುಣ ಎದ್ದು ಕಾಣುತ್ತಿತ್ತು ಮಾತು ಕೊಂಚ ಆದರೆ ನಿಷ್ಕರ್ಷೆಯಾದದ್ದು ಯಾರೊಡನೆಯೂ ಚರ್ಚೆ ಇಲ್ಲ ವಿದಾಯಕವಾದ ನಡೆಯಬೇಕಾದದ್ದು ಒಂದು ಘಟನೆ ಜ್ಞಾಪಕಕ್ಕೆ ಬರುತ್ತದೆ ಮೈಸೂರು ಪಟ್ಟಣದಲ್ಲಿ ಬ್ರಾಂಚ್ ಬೇಸಿನ ಅಧಿಕಾರದಲ್ಲಿದ್ದಾಗ ನಡೆದ ನಡೆದ್ದು ಸಂಗತಿ ದಿವಾನರ ಭಾಷಣ ಆ ಕಾಲದಲ್ಲಿ ಮೈಸೂರಿನಲ್ಲಿ ವಶವಶವು ನವರಾತ್ರಿ ನವರಾತ್ರಿ ಹಬ್ಬ ಮುಗಿದ ಮಾರನೆಯ ದಿನ ಸಾಮಾನ್ಯವಾಗಿ ಏಕಾದಶಿಯ ದಿನ ಪ್ರಜಾಪ್ರತಿನಿಧಿ ಸಭೆ ಸೇರುತ್ತಿತ್ತು ವಿಶ್ವೇಶ್ವರಯ್ಯನವರು ದಿವಾನರಾದ ಮೇಲೆ ಒಂದು ಹೊಸ ಏರ್ಪಾಟಾಯಿತು ದಿವಾನರು ಪ್ರಜಾಪ್ರತಿನಿಧಿ ಸಭೆಯಲ್ಲಿ ಕೂಡಬೇಕಾಗಿದ್ದ ಕೊಡಬೇಕಾಗಿದ್ದ ಭಾಷಣವು ಸರಕಾರದ ಅಚ್ಚಿನ ಕಾರ್ಖಾನೆಯಲ್ಲಿ ಮುದ್ರಣವಾಗಬೇಕಾಗಿತ್ತು ವಿಶ್ವೇಶ್ವರ್ಯನವರು ಈ ಭಾಷಣವನ್ನು ವಿಜಯದಶಮಿಯ ಮಧ್ಯಾಹ್ನದವರೆಗೂ ಮುಗಿಸುತ್ತಿರಲಿಲ್ಲ ಭಾಷಣದ ಮುಕ್ಕಾಲು ಮುರವೀಸಪಾಲು ತಯಾರಾಗಿ ಮುದ್ರಾಕ್ಷರಗಳಲ್ಲಿ ಸಿದ್ಧವಾಗಿರುತ್ತಿತ್ತು ಹತ್ತಿಪ್ಪತ್ತು ಪಂಕ್ತಿಗಳನ್ನು ಮಾತ್ರ ಉಳಿಸಿಕೊಂಡು ಅಚ್ಚಿನವರು ಅಷ್ಟು ಜಾಗವನ್ನು ಬಿಡುವಾಗಿ ರಿಸರ್ ಮೀಸಲ ಮೀಸಲಿನಲ್ಲಿಟ್ಟಿರುತ್ತಿದ್ದರು ಆ ಬಿಡು ಜಾಗವನ್ನು ಭರ್ತಿ ಮಾಡುವುದು ವಿಜಯದಶಮಿಯ ಸಂಜೆ ದಿವಾನರು ಆ ಜಾಗವನ್ನು ಭರ್ತಿ ಮಾಡಲು ಕಡೆಯ ಗಳಿಗೆಯವರೆಗೂ ಕಾದಿರುತ್ತಿದ್ದರು ಇಂಡಿಯಾ ಸರಕಾರದಿಂದ ಮಂಜೂರಾಗಿ ಬರಬೇಕಾಗಿದ್ದ ಯಾವುದೋ ವಿಷಯ ಶ್ರೀಮನ್ ಮಹಾರಾಜರಿಂದ ಒಪ್ಪಿಗೆ ಪಡೆದು ಬರಬೇಕಾಗಿದ್ದ ಯಾವುದೋ ವಿಷಯ ಅನಿರೀಕ್ಷಿತವಾಗಿ ಒದಗಬಹುದಾದ ಯಾವುದೋ ಮಹತ್ವದ ವಿಷಯ ಇಂತಹದ್ದನ್ನು ಕಡೆಯ ಗಡಿಗೆಯಲ್ಲಿ ದಿವಾನರು ಸೇರಿಸಿ ಅಚ್ಚಿಗೆ ಕಳುಹಿಸುವರು ವಿಜಯದಶಮಿಯ ರಾತ್ರಿ ಆ ಮುದ್ರಣಾಕ್ಷರದಲ್ಲಿ ಸಿದ್ಧಪಡಿಸಿ ಕೊಡಬೇಕಾದದ್ದು ಅಚ್ಚಿನವರ ಕರ್ತವ್ಯ ಇದು ನಾಲ್ಕೈದು ವರ್ಷಗಳಿಂದ ರೂಢಿಯಲಿತ್ತು ಒಂದು ಸಾರಿ ಬಹುಶಃ ಬ್ಯಾನರ್ಜಿಯವರ ಕಾಲದಲ್ಲೋ ಏನೋ ವಿಜಯದಶಮಿಯ ಸಂಜೆ ನಾನು ಇನ್ನಿಬ್ಬರು ಮಿತ್ರರು ವಾಯುಸೇವನೆಗೆಂದು ಶ್ರೀನಿವಾಸ ಹೆಂಗಾರ್ಯರ ಮನೆಯ ಕಡೆ ಹೋದೆವು ನಾನು ಶ್ರೀನಿವಾಸ ಹೆಂಗಾರ್ಯರನ್ನು ನಮ್ಮ ಬರಲು ಕರೆದೆ ಅವರು ಅದು ಈಗ ಸಾಧ್ಯವಿಲ್ಲ ನೀವೆಲ್ಲ ಹೋಗಿ ಬನ್ನಿ ಎಂದರು ನಾವು ಹೊರಟು ಹೋದೆವು ಸಂದರ್ಭವೇನೆಂಬುದು ಮಾರನೆಯ ದಿನ ನಮಗೆ ತಿಳಿದು ಬಂತು ವಿಜಯದಶಮಿಯ ದಿನ ಸಂಜೆ ನಾಲ್ಕು ಗಂಟೆಗೆ ಕೆಲಸಗಾರರು ತಮ್ಮ ತಮ್ಮ ಅಂಗಿ ತೊಟ್ಟು ಹೊರಕ್ಕೆ ಹೊರಡಲು ಸಿದ್ಧರಾಗಿ ನಿಂತರು ಶ್ರೀನಿವಾಸ ಹೆಂಗಾರ್ಯರು ಇದೇನಯ್ಯ ವಿಶೇಷ ಕೆಲಸದ ದಿನವಲ್ಲವೇ ಇಲ್ಲಿ ಎಂದು ಕೇಳಿದರು ಕೆಲಸಗಾರರ ಮುಖಂಡ ಈ ಹೊತ್ತು ಆಗೋಕ್ಕಿಲ ಸ್ವಾಮಿ ನಾವು ಜಂಬೂ ಸವಾರಿ ನೋಡುವುದಕ್ಕೆ ಹೋಗಿರುತ್ತೇವೆ ಅಲ್ಲಿಂದ ಮನೆಗೆ ಹೋಗಿ ನಾಳೆ ಬೆಳಿಗ್ಗೆ ಬೇಗ ಬರುತ್ತೇವೆ ಎಂದ ಕಾರ್ಯನಿಷ್ಠೆ ಶ್ರೀನಿವಾಸ ಒಂದು ಕ್ಷಣ ಯೋಚ ಯೋಚನೆ ಮಾಡಿ ಸರಿ ಎಂದರು ಕೆಲಸಗಾರರು ಹೊರಟು ಹೋದರೂ ಶ್ರೀನಿವಾಸ ಹೆಬ್ಬಾಗಿಲು ಮುಚ್ಚಿಸಿ ತಾವೇ ಕೆಲಸದ ಅಂಗರೇಖೆಯನ್ನು ಏಪ್ರನ್ ಧರಿಸಿ ತಮ್ಮ ಮನೆಯಲ್ಲಿದ್ದ ಒಬ್ಬ ಹುಡುಗನನ್ನು ಪ್ರೆಸ್ಸಿನ ಒಬ್ಬ ಆಳನ್ನು ಸಹಾಯಕ್ಕೆ ಕರೆದು ಕೆಲಸಕ್ಕೆ ನಿಂತರು ನಾನು ಅವರನ್ನು ಗಾಳಿಯ ಸಂಚಾರಕ್ಕೆ ಕರೆದದ್ದು ಈ ಹೊತ್ತಿನಲ್ಲಿ ದಿವಾನರ ಕಡೆಯಿಂದ ಬರಬೇಕಾದ ಒಂದೆರಡು ವಾಕ್ಯ ಖಂಡಗಳು ಬಂದಿದ್ದವು ಶ್ರೀನಿವಾಸ ಹೆಂಗಾರ್ಯರು ಟೈಪ್ ಕೇಸಿನ ಮುಂದೆ ನಿಂತು ಹೊಸ ವಿಷಯವನ್ನು ತಾವೇ ಕಂಪೋಸ್ ಮಾಡಿದರು ಪ್ರೂಫನ್ನು ತಾವೇ ತಿದ್ದಿ ಅಕ್ಷರದ ತಕ್ಕಂತೆ ಜೋಡಿಸಿದರು ಪೇಜು ಕಟ್ಟಿದರು ಆ ಪೇಜುಗಳನ್ನು ಜೋಡಣೆಯ ಕಲ್ಲು ಹಲಗೆಯ ಮೇಲಕ್ಕೆ ವರ್ಗಾಯಿಸಿ ಕಬ್ಬಣ್ಣದ ಚೌಕಟ್ಟಿನಲ್ಲಿ ಚೇಜ್ ಆ ಪುಟಗಳನ್ನು ಬಿಗಿಪಡಿಸಿ ಮುದ್ರಣ ಯಂತ್ರದ ಫಲಕದ ಮೇಲಕ್ಕೆ ವರ್ಗಾಯಿಸಿದರು ಅಲ್ಲಿಗೆ ಸುಮಾರು ರಾತ್ರಿ ಹನ್ನೆರಡು ಗಂಟೆಯಾಯಿತು ಅನಂತರ ಮುದ್ರಣ ಯಂತ್ರದ ಬಳಿ ಹೋಗಿ ನಿಂತರು ಯಂತ್ರ ನಡೆಯಲಾರಂಭಿಸಿತ್ತು ಐದುನೂರು ಪ್ರತಿಗಳನ್ನು ತಾವೇ ಅಚ್ಚು ಮಾಡಿದರು ಈ ವೇಳೆಗೆ ಬೆಳಗಿನ ಜಾವ ನಾಲ್ಕು ಗಂಟೆ ಸುಮಾರು ಆಮೇಲೆ ಆಗಬೇಕಾಗಿದ್ದ ಕೆಲಸ ಹಾಳೆಗಳನ್ನು ಮಡಿಸುವುದು ಹೊಲಿಯುವುದು ಬೈಂಡು ಕಾಗದ ಅಂಟಿಸಿ ಅಂಚುಗಳನ್ನು ಚೊಕ್ಕ ಮಾಡುವುದು ಇದು ಬೈಂಡರುಗಳ ಕೆಲಸ ಬೈಂಡರುಗಳು ಯಥಾ ಪ್ರಕಾರ ಎಂಟು ಗಂಟೆಗೆ ಬಂದರು. ಹನ್ನೊಂದು ಗಂಟೆಯ ವೇಳೆಗೆ ದಿವಾನರ ಭಾಷಣದ ಪ್ರತಿಗಳು ಎಲ್ಲಿ ಸೇರಬೇಕೋ ಅಲ್ಲಿಗೆ ಸೇರಿದವು ಉಪಕಾರ ಬುದ್ಧಿ ಇದು ತೋರಿಸುತ್ತದೆ ನಮ್ಮ ಶೀನಪ್ಪನ ಸ್ವಭಾವವನ್ನು ಹೆಚ್ಚು ಹೇಳಲು ನನಗೆ ಮಾತುಬಾರದು ನನ್ನ ಅಂತರಂಗ ಶೀನಪ್ಪನ ಒಳ್ಳೆಯತನ ದ ಸ್ಮರಣೆಯಿಂದ ತುಂಬಿದೆ ಸಾವಿರದ ಒಂಬೈನೂರ ಮೂವತ್ತಾರರಲ್ಲಿ ನನ್ನ ಕನ್ನಡ ಮ್ಯಾಕ್ಬೆತ್ ಪುಸ್ತಕವನ್ನು ಗವರ್ಮೆಂಟ್ ಪ್ರೆಸ್ಸಿನಲ್ಲಿ ಅಚ್ಚು ಮಾಡಿಸಿದೆ ಅದಕ್ಕಾಗಿ ಸರಕಾರದ ವಿಶೇಷ ಅನುಮತಿಯನ್ನು ಪಡೆದುಕೊಂಡೆ ನಾನು ಸರಕಾರಿ ಕಾರ್ಖಾನೆಯ ಅಚ್ಚಿನಕ್ಷರವನ್ನು ಮೆಚ್ಚಿಕೊಂಡವನಲ್ಲ ಹಾಗಿದ್ದರೂ ಸರಕಾರದ ಅಚ್ಚಿನ ಕಾರ್ಖಾನೆಗೆ ಹೋದದ್ದಕ್ಕೆ ಕಾರಣಗಳು ಎರಡು ಸಮಗ್ರ ಗ್ರಂಥವನ್ನು ಒಂದೇ ಸಾರಿ ಮೊಳೆ ಜೋಡಿಸಿ ಪ್ರೂಫ್ ಕೊಡಲು ಬೇಕಾಗುವಷ್ಟು ಹೆಚ್ಚಾಗಿ ಅಚ್ಚಿನ ಮಳೆ ಮತ್ತಾವ ಪ್ರಸೀನಲು ಆಗೇ ಇರಲಿಲ್ಲ ಶ್ರೀನಿವಾಸ ಹೈಂಗಾರ್ಯರ ಉಸ್ತುವಾರಿಯ ಪ್ರಯೋಜನದ ಆಸೆ ಆ ಕೆಲಸವನ್ನು ಶ್ರೀನಿವಾಸ ಐಂಗಾರ್ಯರು ಸಂತೋಷದಿಂದ ಅಂಗೀಕರಿಸಿ ಸಂತೋಷಕರವಾಗುವಂತೆ ನಿರ್ವಹಿಸಿದರು ಅಕ್ಷರಗಳ ರೂಪ ಈ ಸಂದರ್ಭದಲ್ಲಿ ಸರ್ಕಾರಿ ಪೆಸ್ಸಿನ ಕನ್ನಡ ಅಕ್ಷರಗಳ ಸ್ವರೂಪವನ್ನು ಉತ್ತಮಪಡಿಸಬೇಕೆಂದು ವಿನಯದಿಂದ ಸೂಚಿಸುತ್ತೇನೆ ನನ್ನ ಮ್ಯಾಗ್ಬೆತ್ ಪುಸ್ತಕದ ಮುದ್ರಿತ ಪ್ರತಿಯನ್ನು ನೋಡಿದ ಬಳಿಕ ಪ್ರಸಿದ್ಧ ಕನ್ನಡ ಸಾಹಿತಿಗಳಾದ ಪಂಜೆ ಮಂಗೇಶ್ವರಾಯರು ನನಗೆ ಕಾಗದ ಹೀಗೆಂದರು ನಿನ್ನ ಮುದ್ರಣಾಕ್ಷರಗಳನ್ನು ನಾನು ಓದಲಾರೆ ನಿನ್ನ ಕೈಬರಹದ ಪ್ರತಿಯನ್ನು ಕೂಡಲೇ ನನಗೆ ಕಳಿಸು. ಅಕ್ಷರಗಳ ರೂಪವನ್ನು ಅಂದಗೊಳಿಸಬೇಕಾದದ್ದು ಮಾತ್ರವಲ್ಲದೆ ಬಗೆ ಬಗೆಯ ಅಲಂಕಾರದ ಅಕ್ಷರಗಳನ್ನು ಸರಕಾರ ಮಾಡಿಸಬೇಕು ಸರಕಾರದ ಮುದ್ರಣವೆಂದ ಮಾತ್ರಕ್ಕೆ ಅದು ಒಡ್ಡೊಡ್ಡಾಗಿ ಅಡ್ಡಾದಿಡ್ಡಿಯಾಗಿರಬೇಕಾದದ್ದಿಲ್ಲ ಈ ಮಾತು ಇಂಗ್ಲಿಷ್ ಮುದ್ರಣಕ್ಕೂ ಅನ್ವಯಿಸುತ್ತದೆ ಬ್ರಿಟಿಷ್ ಸರಕಾರದವರು ಈ ಶೀರ್ಷೆಗೆ ಮಾಡುತ್ತಿರುವ ಪ್ರಕರಣಗಳಂತೂ ವಿಧ ವಿಧವಾದ ಅಕ್ಷರ ರೇಖೆಯ ಸೌಂದರ್ಯದಿಂದಲೂ ಕಣ್ಣಿಗೂ ಕೈಗೂ ಸೊಗೆ ಸೆನಿಸುತ್ತದೆ ವೆಂಕಟಸುಬ್ಬರಾಯರು ಶ್ರೀನಿವಾಸ ಹಿಂಗಾರ್ಯರ ಅನಂತರ ಸೂಪರಿಟೆಂಡೆಂಟ್ ಆದವರು ಬೆಳವಾಡಿ ವೆಂಕಟಸುಬ್ಬರಾಯರು ಕಾಲೇಜು ವಿದ್ಯಾರ್ಥಿಯಾಗಿದ್ದಾಗ ಇವರು ಮಹಾ ಭೇದಾವಿ ಇಂಗ್ಲಿಷ್ ಸಾಹಿತ್ಯದಲ್ಲಿ ಇವರಿಗೆ ಹೆಚ್ಚು ಅಭಿರುಚಿ ಒಳ್ಳೆಯ ಇಂಗ್ಲಿಷ್ ಬರೆಯುವವರು ನಡೆಯ ವಿನಯಶೀಲರು ಎಲ್ಲ ವಿಧಗಳಲ್ಲಿಯೂ ಸಭ್ಯರು ಇವರು ಶ್ರೀಮನ್ ಮಹಾರಾಜರವರಿಗೂ ಮಿರ್ಜಾ ಅವರಿಗೂ ಸಹಾದ್ಯಾಯಿಯಾಗಿ ಸ್ನೇಹಿತರಾಗಿದ್ದರು ಮಿರ್ಜಾ ದಿವಾನ್ ಪದವಿಗೆ ಹತ್ತಿರ ಹತ್ತಿದ ಒಂದೆರಡು ತಿಂಗಳೊಳಗಾಗಿ ತಮ್ಮ ಹಿಂದಿನ ಸ್ನೇಹಿತನನ್ನು ನೆನೆಸಿಕೊಂಡು ಆತ ಯಾವ ಇಲಾಖೆಯಲ್ಲಿ ಏನಾಗಿದ್ದಾನೆಂದು ವಿಚಾರ ಮಾಡಿದರು ಆ ವಿಚಾರ ನಡೆಸಿದವರು ಅವರಿಬ್ಬರಿಗೂ ಸಹಾದ್ಯಾಯಿಯಾಗಿದ್ದು ಆಗ ದಿವಾನರ ಪ್ರೈವೇಟ್ ಸೆಕ್ರೆಟರಿಯಾಗಿದ್ದ ಎಂ ಎಸ್ ರಾಮಚಂದ್ರರಾಯರು ವೆಂಕಟ ವೆಂಕಟಸುಬ್ಬರಾಯರು ಆಗ ಸೆಕ್ರೆಟರಿಯೇಟ್ ಕಚೇರಿಯಲ್ಲಿಯೋ ಒಂದು ಕಡೆ ಆ ಗುಮಾಸ್ತರಾಗಿದ್ದರೆಂದು ತಿಳಿಯಿತು ಮಿರ್ಜಾ ಅವರು ಆತ ಮಹಾ ಬುದ್ಧಿಶಾಲಿ ವಿದ್ಯಾಸಂಪನ್ನನಾದವನು ಪರಮಸಭ್ಯ ಮಹಾರಾಜರ ಸಹಪಾಠಿಯಾಗಿದ್ದವನು ಆತನನ್ನು ತಕ್ಕ ಜಾಗಕ್ಕೆ ತರಬೇಕು ಎಂದು ನಿಶ್ಚಯ ಮಾಡಿ ವೆಂಕಟಸುಬ್ಬರಾಯರನ್ನು ಮುದ್ರಣ ಇಲಾಖೆಗೆ ವರ್ಗಾಯಿಸಿದರು ವೆಂಕಟಸುಬ್ಬರಾಯರಿಗೆ ಈ ಕಸುಬು ಕಷ್ಟವೆಂದೆನಿಸಲಿಲ್ಲ ವೆಂಕಟಸುಬ್ಬರಾಯರು ಸಂಭಾವಿತರು ಅವರಿಗೆ ಕಾರ್ಯದ ಮೇಲೆ ದೃಷ್ಟಿ ತಂಟೆ ತಕರಾರುಗಳಿಗೆ ಮನುಷ್ಯರೆಲ್ಲ ಮರ್ಯಾದವಂತರು ಅವರ ಆಡಳಿತ ಸುಸೂತ್ರವಾಗಿ ನಡೆಯುತ್ತಿತ್ತು ಅವರ ಕಾಲದಲ್ಲಿ ನನಗೆ ಸರಕಾರಿ ಪ್ರೆಸ್ಸಿನ ಸಂಪರ್ಕ ಹೆಚ್ಚು ಬೆಳೆಯಲು ಕಾರಣವೇನೂ ಇರಲಿಲ್ಲ ಅಲ್ಲಿಂದೀಚಿನವರು ನನಗೆ ಹೊಸಬರು ಅವರ ಕಾಲಕ್ಕೆ ನಾನು ಹೊರಚಾದ ಮನುಷ್ಯ ಆದರೆ ಒಂದು ಸಂತೋಷದ ಸಂಗತಿ ಈಚೆಗೆ ಸೂಪರಿಂಟೆಂಡರಾದ ಶ್ರೀಮಾನ್ ಶ್ರೀರಾಮ್ರವರ ತೀರ್ಥರೂಪರನ್ನು ಅವರ ತೀರ್ಥರೂ ನಾನು ಬಲ್ಲವನು ಶಾಮರಾಜಪೇಟೆಯಲ್ಲಿಯೂ ಶಂಕರಪುರದಲ್ಲಿಯೂ ಆ ಪೂಜ್ಯ ಹಿರಿಯರೊಡನೆ ಬಳಕೆ ಇದ್ದವನು ಅಂತ ಉತ್ತಮ ಕುಲಪ್ರಸೂತರು ವಿದ್ಯೋನ್ನತರಾಗಿ ದೊಡ್ಡ ಪದವಿಗೆ ಬಂದಿರುವುದು ವೈಯಕ್ತಿಕವಾಗಿ ನನಗೆ ಸಂತೋಷದ ವಿಷಯ